ಚಾತುರ್ಮಾಸ್ಯ ಚಾತುರ್ಮಾಸ್ಯದ ಪ್ರಾಮುಖ್ಯ ಚಾತುರ್ಮಾಸ್ಯ ಎಂಬ ಹೆಸರು ನಮ್ಮಲ್ಲಿ ಅನೇಕರಿಗೆ ವೃತ್ತ ಪರಂಪರೆಯಲ್ಲಿ ಪರಿಚಿತವಾಗಿದ್ದರು ಅದು ಸನ್ಯಾಸಿಗಳಿಗೆ ಮತ್ತು ಕೆಲವು ಮಡಿ ಹೆಂಗಸರಿಗೆ ಸಂಬಂಧಪಟ್ಟದ್ದು ಇತರ ಆಶ್ರಮಗಳಿಗೆ ಸೇರಿದ ಜನರು ಅದನ್ನು ಪರಿಗಣಿಸಬೇಕಾಗಿಲ್ಲ ಎಂದು ಕೆಲವರು ಭಾವಿಸುತ್ತಾರೆ ಆದರೆ ಇದು ತಪ್ಪು ತಿಳುವಳಿಕೆಯ ಫಲ ಶಾಸ್ತ್ರಗಳ ದೃಷ್ಟಿಯಿಂದ ಇದು ಸರ್ವರು ಆಚರಿಸಬೇಕಾದ ಪರ್ವ ಯಾವುದಾದರೂ ನಿಮಿತ್ತ ಬಂದಾಗ ಆಚರಿಸಬೇಕು ಇಲ್ಲದಿದ್ದರೆ ಇಲ್ಲ ಎಂಬ ಗುಂಪಿಗೆ ಸೇರಿದ ನೈಮಿತ್ತಿಕ ಕರ್ಮವು ಅಲ್ಲ ಯಾವುದಾದರೂ ಕಾಮನೆ ಇದ್ದರೆ ಆಚರಿಸಬಹುದು ಇಲ್ಲದಿದ್ದರೆ ಬೇಕಾಗಿಲ್ಲ ಎಂಬ ವರ್ಗಕ್ಕೆ ಸೇರಿದ ಕಾಮ್ಯ ಕರ್ಮವೂ ಅಲ್ಲ ಆಯಾ ಕಾಲ ವಿಶೇಷ ಬಂದಾಗ ಆಚರಿಸಲೇಬೇಕು ಆಚರಿಸದಿದ್ದರೆ ಪ್ರತ್ಯಯವಾದ ದೋಷವುಂಟು ಎಂಬ ವರ್ಗಕ್ಕೆ ಸೇರಿದ ಪರ್ವವಾದ್ದರಿಂದ ಇದು ನಿತ್ಯವ್ರತ ಕರ್ಮವೇ ಆಗುತ್ತದೆ ಸನ್ಯಾಸಿಗಳು ಅದನ್ನು ವಿಶೇಷವಾಗಿ ಆಚರಿಸಲೇಬೇಕು ಎಂಬುದರಲ್ಲಿ ಸಂಶಯವಿಲ್ಲ ಆದರೆ ಎಲ್ಲ ಆಶ್ರಮದವರು ಅದನ್ನು ಯಥಾಶಕ್ತಿಯಾಗಿ ಆಚರಿಸುವುದು ಕರ್ತವ್ಯವೆಂದು ಶಾಸ್ತ್ರಗಳು ವಿಧಿಸುತ್ತವೆ ಚತ್ವರಿಯೇತಾನಿ ನಿತ್ಯಾನಿ ಚತುರಾಶ್ರಮವರ್ಣಿನಾಮ್ ನಿತ್ಯಾನೇತಾನಿ ವಿಪ್ರೇಂದ್ರ ವ್ರತ್ಯಾಹುರ್ಮನೀಷಿಣ ಈ ವ್ರತವನ್ನಾಚರಿಸದಿದ್ದರೆ ಇಡೀ ವರ್ಷದ ಪಾಪಲೆಪ ಉಂಟಾಗುತ್ತದೆ ಎಂಬ ಮಹಾಭಾರತವು ಎಂದು ಮಹಾಭಾರತವು ಸಾರುತ್ತದೆ ವಾರ್ಷಿಕುರೋ ಮಾಸಾನ್ ವಾಹೇತ್ ಕ್ಯ ಚಿನ್ನರ ವ್ರತೇದಾಪ್ನೋತಿ ಕಿಲ್ಬಿಷಂ ವತ್ಸರೋದ್ಭವಂ ನಾಮಧೇಯಗಳು ಅವುಗಳ ನಿಷ್ಪತ್ತಿ ಪ್ರತಿ ವರ್ಷದಲ್ಲಿ ನಿಯತವಾಗಿ ನಾಲ್ಕು ತಿಂಗಳುಗಳಲ್ಲಿ ಬರುವ ವ್ರತವಾದ್ದರಿಂದ ಇದನ್ನು ಚಾತುರ್ಮಾಸ್ಯ ಎಂಬ ಹೆಸರಿನಿಂದ ಕರೆಯುತ್ತಾರೆ ಚತುರ್ಶು ಮಾಸೇಶು ಅದರ ಆಚರಣೆಯ ಆ ನಾಲ್ಕು ತಿಂಗಳು ಮಳೆಗಾಲವಾಗಿರುವುದರಿಂದ ಅದು ವರ್ಷ ವರ್ಷಾರ್ಥ ೃ ವ್ರತ ಎಂದು ಕರೆಯಲ್ಪಡುತ್ತದೆ ವ್ರತದ ಆಚರಣೆಯ ಕಾಲದ ವಿವರಣೆ ಈ ವ್ರತವನ್ನು ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯೆಂದು ಅಥವಾ ದ್ವಾದಶಿಯೆಂದು ಅಥವಾ ಪೂರ್ಣಿಮೆಯೆಂದು ಪ್ರಾರಂಭಿಸಬೇಕು ಕರ್ ಕರ್ಕಾಟಕ ಸಂಕ್ರಮಣದಲ್ಲಾಗಲಿ ಅಥವಾ ತೀರಾ ತೊಂದರೆಯಾಗಿದ್ದರೆ ತುಲಾ ಸಂಕ್ರಮಣದಲ್ಲಾಗಲಿ ಪ್ರಾರಂಭಿಸಲೇಬೇಕು ಆದರೆ ಈ ಮೇಲ್ಕಂಡ ಯಾವುದೇ ದಿವಸದಲ್ಲಿ ಪ್ರಾರಂಭಿಸಿದರೂ ಕಾರ್ತಿಕ ಶುದ್ಧ ದ್ವಾದಶಿಯ ದಿವಸ ಎಂದರೆ ಉತ್ಥಾನದಶೀ ದಿವಸ ಅದನ್ನು ಸಮಳಿಸಬೇಕು ಆಷಾಢಶುಕ್ಲದ್ವಾಂ ಪೌರ್ಣಮ್ಯಾಮಥಾ ಚಾತುರ್ಮಸವ್ರತಾರಂಭ ಕುರ್ಯಾತ್ ಕರ್ಕಟಸಂಕ್ರಮೆ ಅಭಾವೇತು ತುಲಾರ್ಕ್ಯೆಪಿ ಮಂತ್ರೇಣ್ರತಿ ಚಾತುರ್ಮಸವ್ರತಗ್ರಹಣೆ ಕಾಳಚುಷ್ಟ ಪೌರ್ಣಮಿ ಶುಕ್ಲೇಕಾಶಿ ಷೀ ಕರ್ ಕರ್ಕಾಟಕ ಸಂಕ್ರಾಂತಿಶ್ಚ ಸಪ್ತಿಸ್ತು ಮವ ಚತುರ್ಧೃವೈರ್ಣ ಚಾತುರ್ಮಸವ್ರತರ ಕಾತ್ಕೆ ಶುಕ್ಲಪಕ್ಷೇತು ಷ್ಯಾತ್ಸ ಸಂಕ್ರಾಂತಿ ಇಲ್ಲದ ಮಾಸದಲ್ಲಿ ಬಂದರೆ ಎಂದರೆ ಮಲಮಾಸದಲ್ಲಿ ಅದು ಆ ಶೌಚದ ಸಮಯದಲ್ಲಿ ದೈವ ಕಾರ್ಯ ಪಿತೃಕಾರ್ಯಗಳನ್ನು ಮಾಡಬಾರದು ಎಂದು ಭವಿಷ್ಯ ಪುರಾಣ ಹೇಳುತ್ತದೆ ಅಸಂಕ್ರಾಂತಂ ತಥಾಮಾಸಂ ದೈವೇ ಪಿತೃ ಚ ಕರ್ಮಣಿ ಮಲಮಾಸ ಶೌಚಂಚ ವಜ್ರಯೇ ಮತಿ ಮಾನರಹ ಚಾತುರ್ಮಾಸ್ಯವು ಶ್ರೇಷ್ಠವಾದ ದೇವ ಪೂಜ ಪೂಜಾ ಕರ್ಮದ ವ್ರತವಾಗಿರುವುದರಿಂದ ಮೇಲ್ಕಂಡ ನಿಷಿದ್ಧವಾದ ಸಮಯ ಬಂದಾಗ ಚಾತುರ್ಮಾಸ್ಯ ವ್ರತವನ್ನು ಆಚರಿಸಬೇಕೇ ಅಥವಾ ಬೇಡವೇ ಹಾಗೆಯೇ ಗುರುವಸ್ಥ ಶುಕ್ರಸ್ಥ ಸಮಯಗಳು ಶುಭಕರ್ಮಕ್ಕೆ ಸಾಮಾನ್ಯವಾಗಿ ನಿಷಿದ್ಧ ಅಂಥ ಗ್ರಹಾಸ್ತಮಾನ ಸಮಯಗಳಾಗಿದ್ದರೆ ಚಾತುರ್ಮಾಸ್ಯವನ್ನು ಆಗ ಆಚರಿಸಬೇಕೆ ಅಥವಾ ಕೂಡದೆ ಎಂದರೆ ಚಾತುರ್ಮಾಸ್ಯವು ನಿತ್ಯವ್ರತವಾದ್ದರಿಂದ ಮೇಲ್ಕಂಡ ಕಾಲ ನಿಷೇಧವೂ ಅದಕ್ಕೆ ಅನ್ವಯಿಸುವುದಿಲ್ಲ ನ ಶೈಶವಂ ನ ಮೌಢ್ಯಂ ಚ ಶುಕ್ರಗುರ್ವೋರ್ನದ ನವಾತಿಥೇ ಖಂಡತ್ವ ಚಿಂತೆಯೇದಾದೌ ಚಾತುರ್ಮಾಸ್ಯವಿದೌ ನರಹ ವ್ರತವನ್ನು ಪ್ರಾರಂಭ ಮಾಡಿದ ಮೇಲೆ ಮಧ್ಯದಲ್ಲಿ ಆ ಶೌಚ ಒದಗಿದರೂ ವ್ರತವನ್ನು ಮುಂದುವರಿಸಲೇಬೇಕು ಹೀಗೆ ವಿಶೇಷವಾದ ಕಾಲ ನಿಷೇಧಗಳನ್ನು ಲೆಕ್ಕಿಸದೆ ಆಚರಿಸಲೇಬೇಕಾದ ಮುಖ್ಯವಾದ ವ್ರತ ಇದು ವ್ರತದ ಆಚರಣೆಯ ಬಗೆಗೆ ಒಂದೆರಡು ಆಕ್ಷೇಪಗಳು ಮತ್ತು ಅವುಗಳಿಗೆ ಸಮಾಧಾನ ಚಾತುರ್ಮಾಸ್ಯ ಎಂಬ ಹೆಸರು ವೇದಗಳಲ್ಲಿಯೂ ಸ್ಮೃತಿಗಳಲ್ಲಿಯೂ ಕಂಡುಬರುತ್ತದೆ ಆದರೆ ಅದು ಈಗ ಪ್ರಸಿದ್ಧವಾಗಿ ಆಚರಣೆಯಲ್ಲಿರುವ ಪುರಾಣಕ್ತವಾದ ಚಾತುರ್ಮಾಸವಲ್ಲ ವೇದಶಾಸ್ತ್ರಗಳನ್ನು ವೀಕ್ಷಿಸಿದರೆ ಚೈತ್ರ ಅಥವಾ ಪಾಲ್ಗುನ ಮಾಸ ಆಷಾಢ ಕಾರ್ತಿಕ ಮಾಸಗಳ ಪೂರ್ಣಿಮೆಗಳಂದು ಮಾಡಬೇಕಾದ ಋತು ಸಂಬಂಧವಾದ ವ್ರತವಿಧಿಗಳಿವೆ ಅವುಗಳಿಗೆ ವೈಶ್ವ ವರುಣಪ್ರಸಾದ ಪ್ರಗಾಸ ಶಾಖಮೇಧ ಎಂದು ಹೆಸರು ಇದಲ್ಲದೆ ಶುನಾಸಿರಿಯ ಎಂಬ ನಾಲ್ಕನೆಯ ವ್ರತವೂ ಇದೆ ಇವು ನಾಲ್ಕು ಶ್ರುತಿಗಳಲ್ಲಿ ವಿಹಿತವಾಗಿರುವ ಚಾತುರ್ಮಾಸ್ಯಗಳು ಆಪಸ್ತಂಭ ಆಶ್ವಲಾಯನ ಯಾಜ್ಞವಲ್ಕ್ಯ ಮುಂತಾದ ಸ್ಮೃತಿಕಾರರು ನಿರ್ದೇಶಿಸಿರುವುದು ಈ ವೈದಿಕ ಚಾತುರ್ಮಾಸ್ಯವನ್ನೇ ಪೌರ್ಣ ಮಾಸೆ ನೇಷ್ವಾ ಚಾತುರ್ಮಾಸ್ಯ ವ್ರತಾನುಪೇಯತ್ ಪ್ರತಿ ಸಂವತ್ಸರಂ ಸೋಮಃ ಪಶು ಪ್ರತ್ಯಯನ ತಥಾ ಕರ್ತವ್ಯಾ ಚಾತುರ್ಮಾಸ್ಯನಿಶ್ಚೈವಚ ಪ್ರಕೃತದಲ್ಲಿ ಆಚರಣೆಯಲ್ಲಿರುವ ಚಾತುರ್ಮಾಸ್ಯ ಪರ್ವವು ಈ ವರ್ಗಕ್ಕೆ ಸೇರಿಲ್ಲ ಹೀಗೆ ಶ್ರೌತ ಸ್ಮಾರತ ಕರ್ಮಗಳಲ್ಲಿ ಸೇರಿಲ್ಲವಾದ್ದರಿಂದ ಈ ಚಾತುರ್ಮಾಸ್ಯವನ್ನು ಅವೈದಿಕ ಆಧುನಿಕ ಎಂದು ಬಿಟ್ಟು ಬಿಡಬಹುದಲ್ಲವೇ ಎಂಬುದು ಮೊದಲನೇ ಆಕ್ಷೇಪ ಇದು ಬಲಶಾಲಿಯಾದ ಆಕ್ಷೇಪವೇನೂ ಶ್ರುತಿ ಸ್ಮೃತಿಗಳಿಗೆ ವಿರೋಧವಿಲ್ಲದ ಪುರಾಣ ಇತಿಹಾಸಗಳ ಆದೇಶವು ಸ್ಮೃತಿ ಶ್ರುತಿಸ್ಮೃತಿಗಳಷ್ಟೇ ಮಾನ್ಯವೆಂಬುದು ನಮ್ಮ ಸಂಪ್ರದಾಯ ಇದಲ್ಲದೆ ಯಾವುದಾದರೂ ನಿಯಮದ ಆಚರಣೆಯಿಂದ ಉಪಯೋಗವಾಗುವುದು ನಿಜವಾಗಿದ್ದರೆ ಅದು ಶ್ರುತಿ ಸ್ಮೃತಿ ಇತಿಹಾಸ ಪುರಾಣ ಆಗಮ ತಂತ್ರ ಯಾವುದರಲ್ಲಿ ಇಲ್ಲದಿದ್ದರೂ ಅದನ್ನು ಆಚರಿಸಬೇಕು ಎಂಬ ಧೋರಣೆಯನ್ನು ಮೊದಲಿನಿಂದಲೂ ಸಾರುತ್ತಿದ್ದೇವೆ ನಾನಾ ದೇಶಿಕ ವಕ್ತ ೈ ಯುಕ್ತಿ ಕಲ್ಪಿತೈ ಎಂಬಂತೆ ನಾನಾ ಆಚಾರ್ಯರು ಶಾಸ್ತ್ರಗಳಲ್ಲಿ ಕಂಡು ಬರದಿದ್ದರೂ ತಮ್ಮ ಕಲ್ಪಿತವಾದ ಪ್ರಯೋಗಗಳಿಂದ ಸಿದ್ಧಪಡಿಸುವ ಆದೇಶಗಳಿದ್ದರೆ ಅವುಗಳನ್ನು ಆತ್ಮಹಿತ ಲೋಕಹಿತಕ್ಕಾಗಿ ಆಚರಿಸಬೇಕೆಂದು ಶ್ರೀ ಗುರುದೇವರು ಬೋಧಿಸುತ್ತಿದ್ದುದನ್ನು ಇಲ್ಲಿ ಸ್ಮರಿಸುತ್ತೇವೆ ಪುರಾಣಗಳು ಚಾತುರ್ಮಾಸ್ಯದಲ್ಲಿ ವಿಧಿಸಿರುವ ಆಹಾರ ನಿಯಮ ಮತ್ತು ಬ್ರಹ್ಮಚರ್ಯಾದಿಗಳನ್ನು ಸ್ಮೃತಿಕಾರರು ಚಾತುರ್ಮ್ಯಮಾಸ್ ನಿಯಮಗಳಲ್ಲಿ ಸೇರಿಸಿರುವುದನ್ನು ಗಮನಿಸಬೇಕು ಉದಾಹರಣೆಗೆ ಆ ಸಮಯದಲ್ಲಿ ಕ್ಷೌರ ಮಾಡಿಸಿಕೊಳ್ಳಬಾರದು ಮಂಚದ ಮೇಲೆ ಮರಗಬಾರದು ಮಧು ಮಾಂಸ ಲವಣ ಸ್ತ್ರೀ ಸಂಗಮಾದಿಗಳನ್ನು ಬಿಡಬೇಕು ಸುಳ್ಳು ಹೇಳಬಾರದು ಕೇಶಾನ್ನ ವರ್ತಯಿತ ಅಧಃ ಶಹಿತ ಮಧುಮಾಂಸ ಲವಣ ಸ್ತ್ರೀಸಂಗ ಮಾದೀನ್ ವರ್ಜಯೇತ್ ತಾನ್ರುತ್ತಾತ್ ಎಂದು ಆಶ್ವಲಾಯನರು ಹೇಳುತ್ತಾರೆ ಹೀಗೆ ಎಲ್ಲ ಶಾಸ್ತ್ರಕಾರರಿಗೂ ಸಮ್ಮತವಾಗಿ ಆತ್ಮಸಂಸ್ಕಾರಕ್ಕಾಗಿ ಕಾರಣವಾಗುವ ನಿಯಮಗಳಿಂದ ಕೂಡಿದ ಚಾತುರ್ಮಾಸ್ಯವನ್ನು ಅವಶ್ಯವಾಗಿ ಮಾಡಬೇಕು ಚಾತುರ್ಮಾಸ್ಯವು ಕಾಮ್ಯವ್ರತ ಉದಾಹರಣೆಗೆ ಆ ಸಮಯದಲ್ಲಿ ಬೆಲ್ಲವನ್ನು ತಿನ್ನದೇ ಇರುವ ನಿಯಮವನ್ನು ಪಾಲಿಸಿದರೆ ಮಧುರವಾದ ಕಂಠ ಉಂಟಾಗುತ್ತದೆ ಎಣ್ಣೆಯನ್ನು ಬಿಟ್ಟರೆ ಸುಂದರಾಂಗನಾಗುತ್ತಾನೆ ಮಧುಸ್ವರೋ ಭವೇ ನಿತ್ಯಂ ನರೋ ಗುಣವಿವರ್ಜನಾತ್ ತೈಲಸ್ಯ ವರ್ಜನಾದೇವ ಸುಂದರಾಂಗ ಪ್ರಜಾಯತೆ ಎಂದು ಪುರಾಣಗಳು ಹೇಳುತ್ತವೆ ಇಂಥ ಕಾಮ್ಯವ್ರತಗಳನ್ನು ಭಗವದ್ಭಕ್ತರು ಆಚರಿಸಬಾರದು ಎಂಬುದು ಎರಡನೆಯ ಆಕ್ಷೇಪ ಇದು ಪ್ರಬಲವಾದ ಆಕ್ಷೇಪವಲ್ಲ ಎಂದರೆ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮಗಳು ಭಗವಂತನಿಗೆ ಪ್ರಿಯವೇ ಆಗಿವೆ ಧರ್ಮ ವಿರುದ್ಧ ಭೂತೇಶು ಕಾಮೋಸ್ಮಿನ್ ಭರತಶ್ರಭಾ ಎಂದು ಗೀತಾಚಾರ್ಯನು ಸಾರುತ್ತಾನೆ ಆದ್ದರಿಂದ ಎಲ್ಲ ಕಾವ್ಯಕರ್ಮಗಳು ಭಗವದ್ಭಕ್ತರಿಗೆ ನಿಷಿದ್ಧವಲ್ಲ ಇದಲ್ಲದೆ ಚಾತುರ್ಮಾಸ್ಯ ನಿಯಮದಲ್ಲಿ ಹೇಳಿರುವ ಆಹಾರ ನಿಯಮದ ಪಾಲನೆಯಿಂದ ನಾಲಗೆಯ ಚಾಪಲ್ಯ ಕಡಿಮೆಯಾಗುತ್ತದೆ ಇಂದ್ರಿಯ ಸಂಯಮವು ಧ್ಯಾನ ಉಪಾಸನೆಗಳಿಗೆ ಸಹಾಯವೇ ಆಗಿರುತ್ತದೆ ಭಗವತ್ ಪ್ರೀತ್ಯರ್ಥವಾಗಿ ಆ ವ್ರತವನ್ನು ಆಚರಿಸಿದರೆ ಅದರ ಕಾಮ್ಯತ್ವವು ತೊಲಗುತ್ತದೆ ಚಾತುರ್ಮಾಸ್ಯವು ಕೇವಲ ಕಾಮ್ಯ ವ್ರತವೇ ಆಗಿದ್ದರೆ ಅದನ್ನು ಶಾಸ್ತ್ರಗಳು ಸನ್ಯಾಸಿಗಳಿಗೂ ಏಕೆ ವಿಧಿಸುತ್ತಿತ್ತು ಇದನ್ನು ಉತ್ತರ ಭಾರತದಲ್ಲಿ ವಿಶೇಷವಾಗಿ ಆಚರಿಸುತ್ತಾರೆ ಅದರಲ್ಲಿ ಹೆಂಗಸರು ಮುಖ್ಯವಾಗಿ ಆಚರಿಸುತ್ತಾರೆ ಆದುದರಿಂದ ಇದು ಭಾರತದ ಸಾರ್ವತ್ರಿಕವಾದ ವ್ರತವಲ್ಲ ಎಂದು ಕೆಲವರು ಆಕ್ಷೇಪಿಸುತ್ತಾರೆ ಇದು ಕೂಡ ಕೇವಲವಾದ ಆಕ್ಷೇಪ ಒಳ್ಳೆಯ ಪದ್ಧತಿಗಳು ಉತ್ತರ ಭಾರತದಲ್ಲಿರಲಿ ದಕ್ಷಿಣ ಭಾರತದಲ್ಲಿರಲಿ ಸ್ತ್ರೀಯರಲ್ಲಿರಲಿ ಪುರುಷದಲ್ಲಿ ಪುರುಷರಲ್ಲಿರಲಿ ಅದು ಪುರುಷಾರ್ಥಪ್ರದವಾಗಿದ್ದರೆ ಅದನ್ನು ಸರ್ವರು ಆಚರಿಸಬೇಕು ವ್ರತದ ಆಚರಣೆಯ ವಿಧಾನ ವ್ರತ ಮಾಡುವವರು ಉಪವಾಸ ಮಾಡಿ ನಾರಾಯಣನನ್ನು ಆರಾದಿಸಿ ಪ್ರಭೋ ನಿನ್ನ ಸಾನ್ನಿಧ್ಯದಲ್ಲಿ ಈ ವ್ರತವನ್ನು ಕೈಗೊಂಡಿದ್ದೇನೆ ನೀನು ಅನುಗ್ರಹ ಮಾಡಿದರೆ ಇದು ನಿರ್ವಿಘ್ನವಾಗಿ ನೆರವೇರುತ್ತದೆ ವ್ರತವು ಪೂರ್ಣವಾಗದೇ ಇರುವಾಗ ಮಧ್ಯದಲ್ಲಿ ನನ್ನ ಪ್ರಾಣ ವಿಯೋಗವೇನಾದರೂ ಆಗಿಬಿಟ್ಟರೆ ಆಗಲೂ ನಿನ್ನ ಅನುಗ್ರಹದಿಂದ ನನಗೆ ವ್ರತ ಸಮಾಪ್ತಿಯ ಫಲ ಉಂಟಾಗಲಿ ಎಂದು ಪ್ರಾರ್ಥಿಸಬೇಕು ಲೌಕಿಕ ಕಾರ್ಯಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಂಡು ನಿದ್ರಾ ಮುದ್ರಾಭಿರಾಮನಾಗಿರುವ ನಾರಾಯಣನನ್ನು ಧ್ಯಾನ ಸ್ತೋತ್ರ ಪೂಜಾದಿಗಳಿಂದ ಆರಾಧಿಸಬೇಕು ಬ್ರಹ್ಮಚರ್ಯ ನಿಯಮದಲ್ಲಿರಬೇಕು ರಾಗದ್ವೇಷಗಳನ್ನು ತೊರೆಯಬೇಕು ಅನೃತ ಭಾಷಣ ಮಾಡಬಾರದು ವ್ರತ ಅನುಗುಣವಾದ ವೇಷಭೂಷಣಗಳನ್ನು ಧರಿಸಬೇಕು ಪ್ರಾಣಿ ಹಿಂಸೆ ಮಾಡಬಾರದು ಶಾಸ್ತ್ರ ನಿಷಿದ್ಧವಾದ ಮತ್ತು ಸಂಯಮಕ್ಕೆ ಭಂಗ ತರುವ ಆಹಾರ ಪದಾರ್ಥಗಳನ್ನು ಸೇವಿಸಬಾರದು ಮಧುಮಾಂಸಗಳನ್ನು ನಾಲ್ಕು ಮಾಸಗಳಲ್ಲಿಯೂ ತೊರೆಯಬೇಕು ಕೆಲ ಕೆಲವು ಮಾಸಗಳಲ್ಲಿ ಕೆಲ ಕೆಲವು ಆಹಾರಗಳನ್ನು ಬಿಡುವುದು ಒಳ್ಳೆಯದು ಉದಾಹರಣೆಗೆ ಶ್ರಾವಣ ಮಾಸದಲ್ಲಿ ತರಕಾರಿಗಳನ್ನು ಭಾದ್ರಪದ ಮಾಸದಲ್ಲಿ ಮೊಸರನ್ನು ಆಶ್ವಯುಜ ಮಾಸದಲ್ಲಿ ಹಾಲನ್ನು ಕಾರ್ತಿಕ ಮಾಸದಲ್ಲಿ ದ್ವಿದಳ ಧಾನ್ಯಗಳನ್ನು ಉಪಯೋಗಿಸಬಾರದು ಇವುಗಳಿಗೆ ಕ್ರಮವಾಗಿ ಶಾಕವ್ರತ ದ್ರತ ಕ್ಷೀರವ್ರತ ಧಾನ್ಯವ್ರತ ಎಂದು ಹೆಸರು ಶ್ರಾವಣೇ ವರ್ಜೆಯೇ ಚಾಕಂ ದಧಿ ಭಾದ್ರಪದೇ ತಥಾ ದುಗ್ಧ ಮಾಶ್ವಯುಜೇ ಮಾಸಿ ಕಾರ್ತಿಕೇ ದ್ವಿದಳಂ ತ್ವಜೇತ್ ದಿದಳ ಧಾನ್ಯಗಳು ಶೇಪೆ ಸೀಬೆಹಣ್ಣು ಬದನೆಕಾಯಿ ಇವುಗಳನ್ನು ಪೂರ್ಣವಾಗಿ ಬಿಡುವುದು ಒಳ್ಳೆಯದು ದ್ವಿದಳಂ ಬಹುಬೀಜಂ ಚ ವಿವರ್ಜೆಯೇತ್ ನಿತ್ಯೇತಾನಿ ವಿಪ್ರೇಂದ್ರ ವ್ರತಾನ್ಯಾಹೂಮನೀಷಿಣ ಹಾಗೆಯೇ ಬೂದುಗುಂಬಳ ಮೂಲಂಗಿ ಕಬ್ಬು ಎಲಚಿಹಣ್ಣು ಹೊಸನೆಲ್ಲಿಕಾಯಿ ಹುಣಸೆಹಣ್ಣುಗಳನ್ನು ಸೇವಿಸದಿರುವುದು ಒಳ್ಳೆಯದು ವಿಶೇಷ್ ಬದರೀ ದಾತ್ರೀ ಕೂಷ್ಮ ನ್ತ್ರೀಣೀತ್ ಯಾವ ಹಣ್ಣು ಕಾಯಿ ತರಕಾರಿ ತನಗೆ ಇಷ್ಟವಿಲ್ಲವೋ ಅದನ್ನು ಬಿಟ್ಟು ಬಿಡುತ್ತೇನೆ ಯಾವುದು ಆಯಾ ಕಾಲದಲ್ಲಿ ಸಿಕ್ಕುವುದಿಲ್ಲವೋ ಆ ಹಣ್ಣು ತರಕಾರಿಗಳನ್ನು ಬಿಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದರೆ ಅದು ವ್ರತವಾಗುವುದಿಲ್ಲ ಶಾಸ್ತ್ರ ನಿಷಿದ್ಧವಾದುದನ್ನು ತ್ಯಜಿಸಬೇಕು ಮತ್ತು ತನಗೆ ಯಾವುದರಲ್ಲಿ ಜಿಫ್ವಾ ಚಾಪಲ್ಯ ಹೆಚ್ಚಾಗಿದೆಯೋ ಅದನ್ನು ತ್ಯಜಿಸಬೇಕು ಆಯಾ ಹೆಚ್ಚಾಗಿ ಸಿಕ್ಕುವ ತರಕಾರಿಗಳನ್ನು ಪ್ರಯತ್ನಪೂರ್ವಕವಾಗಿ ಬಿಡಬೇಕು ತತ್ತ ಕಾಲೋದ್ಭವಾ ಶಾಕಃ ವರ್ಜನೀಯ ಪ್ರಯತ್ನತಃ ತರ್ಕಾರಿಗಳಲ್ಲಿ ಅತ್ಯಂತ ನಿಷಿದ್ಧವಾದುದು ಬದನೆಕಾಯಿ ಇದನ್ನು ಕುರಿತು ಪುರಾಣ ಹೇಳಲಿಕ್ಕೆ ಬದನೆಕಾಯಿ ತಿನ್ನಲಿಕ್ಕೆ ಎಂಬ ಗಾದೆ ಹೊರಟಿರುವುದು ಈ ನಾಲ್ಕು ತಿಂಗಳಲ್ಲೂ ಹವಿಷ್ಯಾನ್ನವನ್ನು ಮಾತ್ರ ಭುಜಿಸುವುದು ಶ್ರೇಷ್ಠ ಇದರಿಂದ ಪಾಪ ಪರಿಹಾರ ಸಂಯಮಕ್ಕೂ ಧ್ಯಾನಯೋಗಕ್ಕೂ ಸಹಾಯವಾಗುತ್ತದೆ ಚತುಶ್ ಇಯ ಪಿಹ ಮಾಸೇಶು ಹರಿಶ್ಯಾಶಿನ ಪಾಬ ಪಾಪಬಾಕ್ ವ್ರತವು ಮುಗಿದ ಮೇಲೆ ಶೋತ್ರಿಯರನ್ನು ಆಹ್ವಾನಿಸಿ ತಾನು ಯಾವ ವ್ರತವನ್ನು ಕೈಗೊಂಡಿದ್ದೇನೆಂಬುದನ್ನು ಅವರಲ್ಲಿ ಅರಿಕೆ ಮಾಡಿಕೊಳ್ಳಬೇಕು ಭೋಜನ ದಕ್ಷಿಣಗಳನ್ನು ಅವರಿಗೆ ಸಮರ್ಪಿಸಬೇಕು ಗೋ ಭೂ ಹಿರಣ್ಯ ವಸ್ತ್ರಾದಿಗಳನ್ನು ದಾನ ಮಾಡಬೇಕು ತಾನು ಆಚರಿಸಿದ್ದ ಏಕಭುಕ್ತ ರಾತ್ರಿ ಭೋಜನ ಭೂಷಯನ ಶಾಖವರ್ಜನ ದಧಿಮಧು ಘೃತ ವ್ರತ ಬ್ರಹ್ಮಚರ್ಯ ಇವುಗಳಿಗೆ ಕ್ರಮವಾಗಿ ದಂಪತಿಗಳಿಗೆ ಗೋದಾನ ವಸ್ತ್ರದಾನ ಶಯ್ಯಾದಾನ ಗೋದಾನ ವಸ್ತ್ರದಾನ ಗೋದಾನ ಸುವರ್ಣಮೂರ್ತಿದಾನಗಳನ್ನು ಯಥಾಶಕ್ತಿಯಾಗಿ ಮಾಡುವುದು ಒಳ್ಳೆಯದು ವ್ರತದ ಆಚರಣೆಯ ಫಲ ಕಾಮದೃಷ್ಟಿಯಿಂದ ವ್ರತದಲ್ಲಿ ಬೆಲ್ಲ ತೈಲ ಕಟುತೈಲ ತಾಂಬೂಲ ಘೃತ ಫಲ ಪತ್ರಾಶನ ದದಿ ಕ್ಷೀರಗಳನ್ನು ತ್ಯಾಗ ಮಾಡಿದವರಿಗೆ ಕ್ರಮವಾಗಿ ಮಧುರಕಂಠ ಧ್ವನಿ ಸುಂದರ ಶರೀರ ಶತ್ರುನಾಶ ಸುಖಭೋಗ ಲಾವಣ್ಯ ಬುದ್ಧಿಶಕ್ತಿ ಮತ್ತು ಬಹು ಪೃಪುತ್ರ ಭಾಗ್ಯ ಪಕ್ವಾನ್ನ ಲಾಭ ಮತ್ತು ಗೋಲೋಕ ಪ್ರಾಪ್ತಿ ಎಂಬ ಫಲಗಳು ದೊರೆಯುತ್ತವೆ ಭಗವತ್ ಪ್ರೀತ್ಯರ್ಥವಾಗಿ ಇವುಗಳನ್ನು ತ್ಯಾಗ ಮಾಡಿದರೆ ಇಂದ್ರಿಯ ಸಂಯಮದಿಂದ ಭಗವದ್ ಭಕ್ತಿ ಉಂಟಾಗುತ್ತದೆ ಬ್ರಹ್ಮಚರ್ಯದ ಆಚರಣೆಯಿಂದ ದೇಹೇಂದ್ರಿಯ ಮನೋಬುದ್ಧಿ ಶಕ್ತಿಗಳ ವೃದ್ಧಿಯು ಮತ್ತು ಧ್ಯಾನ ಯೋಗವು ನಿದ್ರಾಯೋಗದಲ್ಲಿರುವ ಭಗವಂತನನ್ನು ಆರಾಧಿಸುವುದರಿಂದ ನಾನಾ ಭಕ್ತಿ ವೈರಾಗ್ಯಗಳು ವೃದ್ಧಿ ಹೊಂದುತ್ತವೆ ನಿದ್ರೆಯಿಂದ ಎತ್ತಿರುವ ಮುದ್ರೆಯಲ್ಲಿರುವ ಭಗವಂತನನ್ನು ಆರಾಧಿಸುವುದರಿಂದ ಗೃಹಸ್ಥರಿಗೆ ಯೋಗಕ್ಕೆ ವಿರೋಧವಲ್ಲದ ಭೋಗಗಳು ಪ್ರಾಪ್ತಿಯಾಗುತ್ತವೆ ಸನ್ಯಾಸಿಗಳ ಚಾತುರ್ಮಾಸ್ಯ ಸನ್ಯಾಸಿಗಳಿಗೆ ಚಾತುರ್ಮಾಸ್ಯದಲ್ಲಿ ಮೇಲ್ಕಂಡ ಆಹಾರ ನಿಯಮಾದಿಗಳ ಜೊತೆಗೆ ಮತ್ತೆ ಕೆಲವು ವಿಶೇಷ ವಿಧಿಗಳುಂಟು ಚಾತುರ್ಮಾಸ್ಯ ವ್ರತವನ್ನು ಸನ್ಯಾಸಿಯು ಆಷಾಢ ಮಾಸದ ಪೂರ್ಣಿಮೆಯೆಂದು ಕೈಗೊಳ್ಳಬೇಕು ಸೊಂದರೆಗಳಿದ್ದರೆ ಮುಂದಿನ ಪಂಚಮಿಯವರೆಗೂ ಅವನಿಗೆ ವ್ರತ ಸಂಕಲ್ಪ ಮಾಡಲು ಅವಕಾಶ ಉಂಟು ಆ ಪಂಚಮಿಯನ್ನು ಮೀರಿದರೆ ಅವನು ಪ್ರಾಯಶ್ಚಿತ್ತಕ್ಕೆ ಗುರಿಯಾಗುತ್ತಾನೆ ಅನೇನ ವಿಧಿನಾಭಿಕ್ಷು ಆಷಾಢ್ಯಾಂ ಸುಸಾಮಾಹಿತ ಪ್ರಾಯಶ್ಚಿತ್ತೇನ ಯುಜ್ಯೇತ ಪಂಚಮೂರ್ಧ್ವಂ ರಜೇದ್ಯದಿ ಆಷಾಢ ಮಾಸದ ಪೂರ್ಣಿಮೆಯೆಂದು ಕ್ಷೌರ ಮಾಡಿಸಿಕೊಂಡು ವ್ರತಕ್ಕೆ ಕುಳಿತುಕೊಳ್ಳಬೇಕು ವ್ರತ ಮುಗಿಯುವವರೆಗೂ ಕ್ಷೌರ ಮಾಡಿಸಿಕೊಳ್ಳ ಕೂಡದು ನದಿಗಳನ್ನು ದಾಟಬಾರದು ಕ್ರೋಶ ಕಿಂತಲು ಹೆಚ್ಚು ದೂರ ಪ್ರಯಾಣ ಮಾಡಬಾರದು ಆಷಾಢ್ಯಾ ಪೌರ್ಣಮ್ಯಾಂ ವಪನ ಕರೇದ್ಯತಿ ತುಂಬ ಮಾಸೇಶು ಕೇಶ ಋತುಸಂಧೇತ್ ನದೀಶ್ಚ ತರೆ ಕ್ರೋಶಾಧೂರ್ಧ ವ್ರಜೆತ್ ಮಾಧವನು ಸರ್ವಭೂತಗಳ ಹಿತಕ್ಕಾಗಿ ಶೇಷಶೈನದಲ್ಲಿ ನಿದ್ರೆ ಮಾಡುತ್ತಾ ಮತ್ತೆ ಏಳುವವರೆಗೆ ವರೆಗಿನ ಈ ನಾಲ್ಕು ತಿಂಗಳುಗಳಲ್ಲಿ ನಾನು ಸರ್ವಭೂತಗಳ ಹಿತಕ್ಕಾಗಿ ಈ ಒಂದು ಕಡೆಯಲ್ಲಿ ವಾಸ ಮಾಡುತ್ತೇನೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ದಾರಿಯಲ್ಲಿ ಪ್ರಾಣಿಗಳು ಓಡಾಡುತ್ತಿರುತ್ತವೆ ಅವುಗಳಿಗೆ ಹಿಂಸೆಯಾಗದಿರಲೆಂದು ನಾನು ನಿಮಗೆ ತೊಂದರೆಯಾಗದಿದ್ದರೆ ಈ ಜಾಗದಲ್ಲಿರುತ್ತೇನೆ ಎಂದು ಗೃಹಸ್ಥರ ಮುಂದೆ ಸಾರಬೇಕು ಮಾದವಚತುರೋ ಮಾಸೂತೈ ಸ್ವಾಪಂ ಯಾತಿ ಶೇಷಾಂಕ್ಯೆ ಲಕ್ಷ್ಮ್ಯ ಸಹ ಜಗತ್ಪತಿ ಸುಪ್ತಶ್ಚೋ ಯಾವನ್ನ ಭತ್ನಾತನ ಅಹ್ ತಾವನ್ ನಿವಸ್ಯಾಮಿ ಸರ್ವೂತಹಿತ ವೈ ಪ್ರೇಣ ಪ್ರಾವೃಷಿ ಪ್ರಾಣಿ ಸಂಕುಲವರ್ ದೃಶ್ಯತೆ ಅತಸ್ತೆಮಿ ಪಕ್ಷಿಶ್ರ ಸ್ವಸ್ಥಾನ್ ಅತೈ ವಾಸತಿ ಬಾಧಕ್ಕೆ ಶುದ್ಧವಾದ ಮೃತ್ತಿಕೆಯನ್ನು ತೆಗೆದುಕೊಂಡು ಹಿರಿಯ ಹಿರಿಯರುಗಳಿಗೆ ನಮಸ್ಕರಿಸಿ ಸಮರ್ಪಿಸಿ ಅವರ ಪ್ರಸಾದ ರೂಪವಾಗಿ ಅದನ್ನು ತೆಗೆದುಕೊಂಡು ತನ್ನ ನಿಯಮಗಳಿಗೆ ಆ ಮೃತ್ತಿಕೆಯನ್ನು ಉಪಯೋಗಿಸಿಕೊಳ್ಳುತ್ತಾನೆ ಪಕ್ಕದಲ್ಲಿರುವ ಶಿಷ್ಯ ತಾವು ಇಲ್ಲಿ ಸುಖವಾಗಿ ಚಾತುರ್ಮಾಸ್ಯ ಮಾಡಬೇಕು ಯಥಾಶಕ್ತಿ ತಮ್ಮ ಶುಶ್ರೂಷೇನು ಸಂತೋಷದಿಂದ ಮಾಡಿ ತಾವು ಕೃತಾರ್ಥರಾಗುತ್ತೇವೆ ನಿವಸಂತು ಸುಖೇನಾತ್ರ ಗಮಿಷ್ಯಾಹ ಕೃತಾರ್ಥತಾಂ ಯಥಾಶಕ್ತಿಶ ಚುಶ್ರೂಷಾ ಕರಿಷ್ಯಾಮೋ ವಯಂ ಮುದ ಎಂದು ಪ್ರಾರ್ಥಿಸಿದ ಬಳಿಕ ಅಲ್ಲಿ ವ್ರತವನ್ನು ಆರಂಭಿಸುತ್ತಾನೆ ಭಿಕ್ಷುಸೂತ್ರಕಾರರಾದ ಭಗವಂತರಾದ ವೇದವ್ಯಾಸರನ್ನು ಸನಕಾದಿ ಯೋಗಿಗಳನ್ನು ಶ್ರೀ ಗಣೇಶ ಶ್ರೀ ದುರ್ಗಾ ಶ್ರೀ ಸರಸ್ವತಿ ಶ್ರೀ ಕ್ಷೇತ್ರ ಪಾಲಕರನ್ನು ವ್ಯಾಸ ಶಿಷ್ಠಿ ಶಿಷ್ಯರನ್ನು ಸೂತ್ರ ಭಾಷ್ಯಕಾರರಾದ ಗುರುಗಳನ್ನು ಆರಾಧನೆ ಮಾಡುವ ಪದ್ಧತಿಯೂ ಇದೆ ಚಾತುರ್ಮಾಸ್ಯವನ್ನು ಮೇಲ್ಕಂಡ ನಾಲ್ಕು ತಿಂಗಳು ಪೂರ್ತಿ ಮಾಡಲು ಸಾಧ್ಯವಾಗದಿದ್ದರೆ ಮೊದಲನೇ ಎರಡು ತಿಂಗಳಲ್ಲ ತಿಂಗಳಲ್ಲಾದರೂ ಮಾಡಲೇಬೇಕು ಚತುರೋಯಂ ವಸೇನ್ ಮಾಸಾನ್ ವಾಶಿಕಾನ್ ದ್ವಾವ ತಾಪಿವಾ ವರ್ಷಾಸು ಧ್ರುವಶೀಲ ಸ್ಯಾತ್ ನಾಲ್ಕು ತಿಂಗಳು ಚಾತುರ್ಮಾಸ್ಯ ಮಾಡುವುದಾಗಿದ್ದರೆ ಕಾರ್ತಿಕ ಮಾಸದ ಪೂರ್ಣಿಮೆಯಲ್ಲೂ ಎರಡು ತಿಂಗಳು ಚಾತುರ್ಮಾಸ್ಯ ಮಾಡುವುದಾಗಿದ್ದರೆ ಭಾದ್ರಪದ ಮಾಸದ ಪೂರ್ಣಿಮೆಯಲ್ಲೂ ಚಾತುರ್ಮಾಸ್ಯದ ವ್ರತದ ಸಮಾಪ್ತಿಯನ್ನು ಮಾಡಬೇಕು ಕ್ಷೌರ ಸ್ನಾನಗಳನ್ನು ಮಾಡಿ ಮೃತ್ಕಾಶೇಷವನ್ನು ನೀರಿಗೆ ಎಸೆದು ಉತ್ತರ ಯಾತ್ರೆ ಮಾಡಬೇಕು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಹೋಗಬೇಕು ಅನಂತರ ಹಿಂದಿರುಗಬೇಕು ಈ ನಾಲ್ಕು ಅಥವಾ ಎರಡು ತಿಂಗಳು ಆತನು ಮೌನವಾಗಿರಬೇಕು ಧ್ಯಾನದಲ್ಲಿರಬೇಕು ಅಥವಾ ಮೌನ ಧ್ಯಾನಗಳಿಗೆ ಸಹಾಯ ಮಾಡುವ ಜಪ ಪಾರಾಯಣಗಳಲ್ಲಿ ತೊಡಗಿರಬೇಕು ಸನ್ಯಾಸಿಯು ಈ ಚಾತುರ್ಮಾಸ್ಯವನ್ನು ಏಕೆ ಮಾಡಬೇಕು ಎಂದರೆ ಮಳೆಗಾಲದಲ್ಲಿ ಪ್ರಯಾಣ ಮಾಡುವುದು ಕಷ್ಟ ದಾರಿಯಲ್ಲಿ ಹುಳು ಹುಪ್ಪಟೆ ಇತ್ಯಾದಿಗಳಿಗೆ ಅವನ ಪ್ರಯಾಣದಿಂದ ತೊಂದರೆಯು ೂ ಆಗುತ್ತದೆ ಎಂಬುದು ಸಾಮಾನ್ಯವಾದ ಕಾರಣ ವಿಶೇಷವಾದ ಕಾರಣವನ್ನು ಹಿಂದೆಯೇ ತಿಳಿಸಿದೆ ಯತಿಯು ನಾರಾಯಣನ ಪ್ರತಿನಿಧಿ ನಾರಾಯಣನು ನಿದ್ರಾಮುದ್ರೆಯಲ್ಲಿರುವ ಸಮಯದಲ್ಲಿ ಅವನು ಆ ಭಗವಂತನಂತೆಯೇ ಯೋಗನಿದ್ರೆಯಲ್ಲಿ ವಿಶೇಷವಾದ ಸಮಯವನ್ನು ಒಂದೆಡೆಯಲ್ಲಿ ಕಳೆಯಬೇಕು ಕಾರ್ತಿಕ ಶುದ್ಧ ದ್ವಾದಶಿಯು ನಾರಾಯಣನು ಯೋಗನಿದ್ರೆಯಿಂದ ಎದ್ದು ಸುಪ್ರಭಾತ ಮಾಡುವ ದಿವಸ ಅಂದು ಪೂಜಿಸಿ ಅನಂತರ ಪೂರ್ಣಿಮೆಯಲ್ಲಿ ಸನ್ಯಾಸಿಯು ಅವನ ಅನುಮತಿಯಿಂದ ತಾನು ತನ್ನ ಮೌನವ್ರತವನ್ನು ಮುಗಿಸಿ ನಾರಾಯಣನ ಸೇವಾರ್ಥವಾದ ಆಶ್ರಮಧರ್ಮವನ್ನು ಪಾಲಿಸುತ್ತಾ ಲೋಕಕಲ್ಯಾಣ ಆತ್ಮಕಲ್ಯಾಣ ಸಾಧಕವಾದ ಯಾತ್ರೆಗೆ ಪ್ರಾರಂಭ ಮಾಡುವುದು ಪದ್ಧತಿಯು ಸಹಜ ಸುಂದರವಾಗಿದೆ